ಶ್ರೀ ಗುರುಭ್ಯೋ ನಮ ಹರಿಗಣಾ ನಮಃ ಡಾಕ್ಟರ್ ಕೃಷ್ಣಮೂರ್ತಿಸ್ತ್ರೀ ತೆ ಪುನಚಾರಚಾರ್ಯ ಆತ್ಮಬೋಧನೆ ಶ್ಲೋಕ ಶಂಕರ ಕೇಶವಂ ಕೇಶವಂಪಾದರ ಸೂತ್ರ ವಂದೇ ಭಗವಂತೌನ ಶ್ರುತಿ ಸ್ಮೃತಿಪುರಾಣ ಕರುಣಾಲಯ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಶಂಕರ ಭಗವತ್ಪಾದರ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ವಂಧಿಸುತ್ತಾ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಯವರ ವಿದ್ವಾನ್ ಸದ್ಗುರು ಡಾಕ್ಟರ್ ಕೆ ಜಿ ಸುಬ್ರಾಯ ಶರ್ಮ ಇವರ ನಮಿಸುತ್ತಾ ಶಂಕರಾಚಾರ್ಯರ ಕೃತಿಯಾದ ಆತ್ಮಬೋಧದ ಅರುವತ್ತನಾಲ್ಕನೇ ಶ್ಲೋಕವನ್ನು ಇವತ್ತು ನೋಡೋಣ ಬ್ರಹ್ಮದ ಸ್ವರೂಪದ ಬಗ್ಗೆ ಹೇಳತಕ್ಕಂಥ ಶ್ಲೋಕ ಇದು ಕೊನೆಯದು ಇದರ ನಂತರ ಬ್ರಹ್ಮ ಪ್ರಾಪ್ತಿಯು ಯಾರಿಗೆ ಆಗ್ತದೆ ಅಂತೇಳಿ ಮುಂದಿನ ಶ್ಲೋಕ ಈಗ ಬ್ರಹ್ಮದ ಸ್ವರೂಪದ ಬಗ್ಗೆ ಹೇಳ್ತಾ ಶ್ಲೋಕವನ್ನು ನೋಡೋಣ ದೃಶ್ಯತೆ ಶೂಯತೆ ಯದ್ಯದ್ ತದ್ಭವೇತ್ ತತ್ವಜ್ಞಾನಚ್ಚ ತದಬ್ರಹ್ಮ ಸಚ್ಚಿದಾನಂದಮದ್ವಯಂ ಯಾವ ಯಾವುದು ಕಾಣುವುದು ಕೇಳುವುದು ಅಥವಾ ಕೇಳಿಬರುವುದು ದೃಶ್ಯತೆ ಶೃಯತೆ ಹ್ಞೂ ಎದ್ಯತ್ ಯಾವ್ಯಾವುದೋ ಅದು ಬ್ರಹ್ಮಕ್ಕಿಂತ ಬೇರೆ ಆಗಿರಲಾರದು ಏನೇನು ಕಾಣ್ ಕಂಡು ಬರ್ತದೋ ಅದೆಲ್ಲವೂ ಬ್ರಹ್ಮಕ್ಕಿಂತ ಬೇರೆಯಾದ್ದಲ್ಲ ಎಲ್ಲವೂ ಬ್ರಹ್ಮವೇ ಅಂತೇಳಿ ಹೇಳ್ತಾರೆ ದೃಶ್ಯತೆ ಶೂಯತೆ ಯತ್ ಬ್ರಹ್ಮಣ ಅನ್ಯತ್ ನವೆತ್ ಅಂಥದ್ದೆಲ್ಲವೂ ಕೂಡ ಬ್ರಹ್ಮಕ್ಕಿಂತ ಬೇರೆಯಾದದ್ದಲ್ಲ ಬ್ರಹ್ಮಕ್ಕಿಂತ ಭಿನ್ನವಾದ ಯಾವುದೂ ಇಲ್ಲ ಅಂತೆ ತತ್ತುಜ್ಞಾನದಿಂದ ನೋಡಿದರೆ ತತ್ವಜ್ಞಾನ ಚ ತತ್ ಆ ಬ್ರಹ್ಮವು ಏನಾಗಿದೆ ಸಚ್ಚಿದಾನಂದ ಮಯಂ ತನಗೆ ಎರಡನೆಯದು ಇಲ್ಲದ್ದಾಗಿಯೂ ಇರುವಂಥದ್ದಾಗಿದೆ ಸತ್ ಆನಂದಮಯವಾಗಿದೆ ಆನಂದ ಸ್ವರೂಪವಾಗಿದೆ ಮಯ ಅಲ್ಲ ಸತ್ತುಚಿತ್ ಆನಂದ ಸ್ವರೂಪವಾಗಿದೆ ಮಯ ಅಂದ್ರೇನು ಅದರಿಂದ ಕೂಡಿದೆ ಅಂತೇಳಿ ಅಂದರೆ ಇನ್ನೂ ಏನೂ ಇದೆ ಅದಲ್ಲದೆ ಅಂತೇಳಿ ಆಗ್ತದೆ ಹ್ಞೂ ಹಾಗಲ್ಲ ಇದು ಅದೇ ಆಗಿದೆ ಸತಚಿತ್ ಆನಂದ ಸ್ವರೂಪವೇ ಆಗಿದೆ ಹ್ಞೂ ಅದ್ವಯ ತನಗೆ ಎರಡನೇದಿಲ್ಲದ್ದು ಆಗಿದೆ ದೃಶ್ಯತೆ ಶೃಯತೆ ಯದ್ದದ ಬ್ರಹ್ಮಣ್ಯನ್ನ ತದ್ ಬೇತ್ ತತ್ವಜ್ಞಾನಾಚ ತದ್ ಬ್ರಹ್ಮ ಸಚ್ಚಿದ ಯಾವುದನ್ನು ನೋಡುತ್ತೇವೋ ಕೇಳುತ್ತೇವೋ ಅದು ಬ್ರಹ್ಮಕ್ಕಿಂತ ಬೇರೆಯಲ್ಲ ತತ್ವಜ್ಞಾನವಾದ ಮೇಲೆ ಅದು ಸಚ್ಚಿದಾನಂದವೋ ಅದ್ವಯೂ ಆದ ಬ್ರಹ್ಮವೇ ಅಂತೇಳಿ ಹೇಳ್ತಾ ಇದ್ದಾರೆ ದೃಶ್ಯತೆ ಶೂಯತೆ ಯದ್ಯದ್ ಬ್ರಹ್ಮಣೋನ್ಯನ್ನ ತದ್ಭವೇತ್ ತತ್ವಜ್ಞಾನಚ್ ತದ್ಬ್ರಹ್ಮ ಸಚ್ಚಿದಾನಂದ ಅವ್ವಯಂ ನಾವು ನೋಡುವುದು ಕೇಳುವುದು ಎಲ್ಲವೂ ಬ್ರಹ್ಮವೇ ಬೇರೆಯನ್ನು ಅಲ್ಲ ಆತ್ಮ ಅನುಭವದ ನಂತರ ಅಂದರೆ ಜ್ಞಾನಿಗೆ ಈ ಜಗತ್ತೆಲ್ಲ ಅದುವೇ ಸಚ್ಚಿದಾನಂದ ಸ್ವರೂಪ ಬ್ರಹ್ಮವೇ ಅಂತ ಹೇಳಿ ಕಾಣ್ತದೆ ನಾವು ಕನಸಿನಲ್ಲಿ ಕಂಡ ಕೇಳಿದ ಸಕಲ ವಿಷಯಗಳು ನಮ್ಮ ಮನಸಿಗಿಂತ ಬೇರೆಯನ್ನು ಅಲ್ಲ ಹಾಗೆಯೇ ಅಂದರೆ ನಮ್ಮ ಮನಸ್ಸಿನಲ್ಲಿ ಏನೋ ಸಂಕಲ್ಪಗಳು ವಿಕಲ್ಪಗಳು ಬರ್ತಾವೋ ಅದೇ ಕನಸಿನಲ್ಲಿ ಕೂಡ ಬರುವಂಥದ್ದು ಹಾಗೆಯೇ ನಾವು ಕೇಳುವ ಕಾಣುವ ಸಕಲ ವಸ್ತುಗಳು ಬ್ರಹ್ಮನಲ್ಲದೆ ಬೇರೆಯನ್ನು ಅಲ್ಲ ನಾವು ಗ್ರಹಿಸುವ ಯೋಚಿಸುವ ಕಲ್ಪಿಸುವ ಸಕಲ ಭಾವನೆಗಳನ್ನು ವ್ಯಾಪಿಸಿ ಅವುಗಳಿಗೆ ಅಸ್ತಿತ್ವವನ್ನು ಕೊಡುವಂಥದ್ದು ನಮ್ಮ ಚೇತನವೇ ಅದೇ ಬ್ರಹ್ಮ ನಮ್ಮ ಜ್ಞಾನ ಅಜ್ಞಾನಗಳನ್ನು ರಾಗದ್ವೇಷಗಳೇ ಮೊದಲಾದ ಸಂಖ್ಯ ಅಸಂಖ್ಯವಾದ ಮನೋವ್ಯಾಕುಲಗಳನ್ನು ಬೆಳಗಿಸತಕ್ಕಂಥ ಪ್ರಜ್ಞಾನ ಅದುವೆ ಪ್ರಜ್ಞಾನಂ ಬ್ರಹ್ಮ ನಮ್ಮಲ್ಲಿರುವ ಪ್ರಾಣಗಳಿಗೆ ಆ ಚೇತನ ಪ್ರಾಣ ಕೊಡದಿದ್ದರೆ ನಮ್ಮ ಅಸ್ತಿತ್ವ ಎಲ್ಲಿದೆ ಪ್ರಾಣಕ್ಕೆ ಪ್ರಾಣ ಅದು ಕಣ್ಣಿಗೆ ಕಣ್ಣು ಕಿವಿಗೆ ಕಿವಿ ಹಾಗೆ ಎಲ್ಲದಕ್ಕೂ ಮೂಲವಾದದ್ದು ಅದ ಕಾರಣ ದೇಹೇಂದ್ರಿಯ ಮನೋಬುದ್ಧಿಗಳಿಂದ ಕೂಡಿದ ವ್ಯಷ್ಟಿಯಲ್ಲಾಗಲಿ ಅಥವಾ ಸಕಲ ಜಗದ್ರೂಪವಾದ ಸಮಷ್ಟಿಯಲ್ಲಾಗಲಿ ವ್ಯಷ್ಟಿ ಅಂದರೆ ಒಬ್ಬೊಬ್ಬ ವ್ಯಕ್ತಿ ಸಮಷ್ಟಿ ಅಂದರೆ ಸಮಗ್ರ ಸೃಷ್ಟಿ ಹೀಗೆ ಎಲ್ಲದರಲ್ಲಿ ಕೂಡ ಇರುವ ಸರ್ವ ಪದಾರ್ಥಗಳು ಬ್ರಹ್ಮನ ಅಭಿವ್ಯಕ್ತತೆ ಮಾತ್ರ ಅಭಿವ್ಯಕ್ತಿ ಬ್ರಹ್ಮನ ಅಭಿವ್ಯಕ್ತಿ ವ್ಯಕ್ತಪಡಿಸುವಿಕೆ ಅಬ್ ಬ್ರಹ್ಮನ ಎಕ್ಸ್ಪ್ರೆಷನ್ ಮಾತ್ರ ಬೇರೆಯನ್ನು ಅಲ್ಲ ಅಂಥೇಳಿ ತಿಳಿಯಿ ಈ ಸತ್ಯದ ಅರಿವು ಉಂಟಾಗಿ ಅನುಭವ ವೇದ್ಯವಾದಾಗ ಅವನು ಇಡೀ ವಿಶ್ವವನ್ನೇ ಪರಮಾತ್ಮನ ಕ್ರೀಡಾ ಇದರಲ್ಲಿ ರಮಿಸುವ ಏಕೈಕ ಸತ್ಯ ಆ ಸಚಿದಾನಂದ ಸ್ವರೂಪವೇ ಎಂದು ತಿಳಿಯುತ್ತಾನೆ ಇರುವುದು ಅದೊಂದೇ ಏಕಮೇವ ಬ್ರಹ್ಮ ಅಂತೇಳಿ ಹೇಳ್ತಾರೆ ಇದು ಅರವತ್ತ ನಾಲ್ಕನೇ ಶ್ಲೋಕ ಇನ್ನು ಶ್ಲೋಕವನ್ನು ಹೇಳ್ತಾರೆ ಇದು ಬ್ರಹ್ಮಪ್ರಾಪ್ತಿಯು ಯಾರಿಗೆ ಆಗುವುದು ಅಂತೇಳಿ ಇನ್ನು ಮುಂದಿನ ಶ್ಲೋಕಗಳು ಹೇಳ್ತದೆ ಇದು ಕೊನೆಯ ಅಂಗ ಬ್ರಹ್ಮ ಪ್ರಾಪ್ತಿಯು ಯಾರಿಗಾಗುವುದು ಆಗುವುದು ಎನ್ನುವಂಥದ್ದು ಇದರಲ್ಲಿ ಒಂದು ಮೂರು ನಾಲ್ಕು ಶ್ಲೋಕಗಳಿವೆ ಅರವತ್ತೈದು ಅರವತ್ತಾರು ಅರವತ್ತೇಳು ಅರವತ್ತೆಂಟು ನಾಲ್ಕು ಶ್ಲೋಕಗಳು ಸರ್ವಂ ಸಚ್ಚಿದಾನಂದಂ ಜ್ಞಾನ ಚಕ್ಷುರ್ ನಿರೀಕ್ಷತೆ ಅಜ್ಞಾನ ಚಕ್ಷುರ್ನೇ ಕ್ಷೇತ ಭಾಸ್ವಂತಂ ಭಾನುಮಂಧವತ್ ನೋಡಿ ಒಂದು ಉದಾಹರಣೆ ಕೊಡ್ತಾರೆ ಯಾವುದು ಕಣ್ಣಿಲ್ಲದವ ಕುರುಡ ಅಂಧ ಕುರುಡನಂತೆ ಹೇಗೆ ನ ಈ ಕ್ಷೇತ ಭಾಸ್ವಂತಂ ಭಾನು ಬೆಳಗುತ್ತಾ ಇರತಕ್ಕಂಥ ಸೂರ್ಯನನ್ನು ಕೂಡ ನೋಡಲಿಕ್ಕೆ ಸಾಧ್ಯ ಇಲ್ಲ ಕುರುಡನ ಕಣ್ಣು ಕಾಣದವನಿಗೆ ಎಷ್ಟೇ ಕಣ್ಣು ಕೋರೈಸುವ ಪ್ರಕಾಶ ಸೂರ್ಯ ಮಧ್ಯಾಹ್ನದ ಬಿಸಿಲಲ್ಲಿ ಇದ್ದರೂ ಕೂಡ ಅವನಿಗೆ ಬಿಸಿಯ ಅನುಭವ ಚರ್ಮಕ್ಕೆ ಆಗಬಹುದೇ ವಿನಃ ಕಣ್ಣಿಗೆ ಅವನಿಗೆ ಕಾಣಿಸುವುದಿಲ್ಲ ಸೂರ್ಯ ಎಷ್ಟೇ ಪ್ರಕಾಶ ಇದ್ರು. ಅದೇ ರೀತಿಯಲ್ಲಿ ಎಲ್ಲೆಲ್ಲಿಯೂ ವ್ಯಾಪ್ತವಾಗಿರುವ ಸಚ್ಚಿದಾನಂದವನ್ನು ಸರ್ವಗಮ್ ಎಲ್ಲ ಸರ್ವಗತವಾದದ್ದು ಸರ್ವಗಮ್ ಸಚ್ಚಿದಾನಂದಂ ಅಂತಹ ಸಚ್ಚಿದಾನಂದವನ್ನು ಜ್ಞಾನಚಕ್ಷುರ ನಿರೀಕ್ಷತೆ ಜ್ಞಾನಚಕ್ಷುವಾದವನು ಮಾತ್ರ ಕಾಣಬಲ್ಲ ಜ್ಞಾನಕಕ್ಷು ಚಕ್ಷುವು ಜ್ಞಾನ ಚಕ್ಷು ಅಂದರೆ ಜ್ಞಾನಿಯು ಜ್ಞಾನದ ಒಳಗಣ್ಣನ್ನು ತೆರೆದವನು ಜ್ಞಾನದ ಕಣ್ಣಿರುವವನು ಮಾತ್ರ ನೋಡಬಲ್ಲ ಎಲ್ಲೆಲ್ಲಿ ವ್ಯಾಪ್ತವಾಗಿರುವ ಸಚ್ಚಿದಾನಂದ ಸ್ವರೂಪವಾದ ಆತ್ಮನನ್ನು ಅದು ಹೇಗೆ ಅಂತ ಕೇಳಿದರೆ ಈ ಅಜ್ಞಾನ ಚಕ್ಷುವು ಅದನ್ನು ಕಾಣಲಾರ ಹೇಗೆ ಬೆಳಗುತ್ತಿರುವ ಸೂರ್ಯನನ್ನು ಹೇಗೆ ಕುರುಡನ್ನು ನೋಡಲಾರನು ಅದೇ ರೀತಿಯಲ್ಲಿ ಜ್ಞಾನವಿಲ್ಲದವನು ಆತ್ಮಜ್ಞಾನವಾಗದವನು ಅದನ್ನು ಕಾಣಲಾರ ಸರ್ವಂ ಸಚ್ಚಿದಾತ್ಮನ ಈ ಸಚ್ಚಿದಾನಂದಂಗೆ ಸಚ್ಚಿದಾತ್ಮಾನಂ ಅಂತೇಳಿ ಕೂಡ ಇದೆ ಪಾಠಾಂತರ ಜ್ಞಾನಚಕ್ಷುರ್ ನಿರೀಕ್ಷತೆ ಅಜ್ಞಾನಚಕ್ಷುರ್ನಿಕ್ಷೇತ ಭಾಸ್ವಂತಂ ಭಾಣು ಅಂಧವತ್ ಜ್ಞಾನಚಕ್ಷುವಾದವನ್ನು ಜ್ಞಾನಿಯು ಸರ್ವವ್ಯಾಪಿಯಾದ ಸಚ್ಚಿದಾತ್ಮನನ್ನು ಸಚ್ಚಿದಾನಂದವನ್ನು ನೋಡುತ್ತಾನೆ ಪ್ರಕಾಶಿಸುವ ಸೂರ್ಯನನ್ನು ಕುರ್ರನು ಹೇಗೆ ನೋಡಲು ಸಾಧ್ಯವಿಲ್ಲವೋ ಅದೇ ರೀತಿಯಲ್ಲಿ ಅಜ್ಞಾನಿಯು ಕೂಡ ಸಚ್ಚಿದಾತ್ಮನನ್ನು ನೋಡಲಾರ ಅಂತೇಳಿ ಸಚ್ಚಿದಾತ್ಮನಕ್ಷುರ್ನಿರೀಕ್ಷತೆ ಅಜ್ಞಾನ ಚಕ್ಷುರ್ನಿಕ್ಷೇತ ಭಾಸ್ವಂತಂ ಭಾನಂ ಅಂಧವತ್ ಆತ್ಮವು ಸದಾ ಶುದ್ಧ ಸರ್ವ್ಯಾಪಿಯಾಗಿದ್ದರೂ ಅದನ್ನು ಜ್ಞಾನ ಚಕ್ಷುವಿನಿಂದ ಮಾತ್ರ ಕಾಣಲು ಸಾಧ್ಯ ಉಜ್ಜಲವಾಗಿ ಪ್ರಕಾಶಿಸ್ತಾ ಇರತಕ್ಕಂತಹ ಬೆಳಗುತ್ತಾ ಸೂರ್ಯನನ್ನು ಕುರುಡನ್ನು ಹೇಗೆ ಕಾಣಲಾರನು ಹಾಗೆಯೇ ಆತ್ಮನನ್ನು ಅಜ್ಞಾನದಿಂದ ಅಂಧನಾದವನು ಕಾಣಲಾರ ಅಂಧನು ಸೂರ್ಯನನ್ನು ಕಾಣಲಾರ ಹಾಗೆ ತನ್ನ ದೃಷ್ಟಿಯನ್ನು ಸರಿಪಡಿಸಿಕೊಳ್ಳದೆ ನಿತ್ಯಾನಿತ್ಯ ವಸ್ತು ವಿವೇಕ ಶೂನ್ಯನಾಗಿದ್ದವನಿಗೆ ಶುದ್ಧ ಮನಸ್ಸಿಲ್ಲದವನಿಗೆ ಆಂತರಿಕ ಜ್ಞಾನ ಸಂಪಾದನೆಯನ್ನು ಮಾಡದೇ ಇದ್ದರೆ ಸಾಕಷ್ಟು ತಪಸ್ಸನ್ನು ಆಚರಿಸದೆ ಏಕಾಗ್ರತೆಯನ್ನು ಸಂಪಾದಿಸದೆ ಅನನ್ಯ ಭಕ್ತಿ ಇಲ್ಲದೆ ಅದೇ ಬೇಕು ಅಂಥೇಳಿ ಇಲ್ಲದಿದ್ದರೆ ಆತ್ಮನ ಮೇಲೆ ಅದೇ ಬೇಕು ಅಂತೇಳಿ ಇಲ್ಲ ಅಂತೇಳಿದರೆ ಮೋಕ್ಷತ್ವ ಬರಬೇಕು ಜಿಜ್ಞಾಸತ್ವ ಬರಬೇಕು ಹೀಗೆಲ್ಲ ಜಿಜ್ಞಾಸ ಮೋಕ್ಷ ಇದೆಲ್ಲ ಬೇಕು ಆತ್ಮನ ಮೇಲೆ ಅಂದರೆ ತಿಳಿಯುವ ಇಚ್ಛೆ ಮೋಕ್ಷದ ಇಚ್ಛೆ ಆತ್ಮನ ತಿಳಿಯುವ ಇಚ್ಛೆ ಆತ್ಮನ ಮೇಲೆ ಅನೇಕ ವಿಧವಾದ ಕಲ್ಪನೆಗಳನ್ನು ಆರೋಪಿಸಿರತಕ್ಕಂತಹ ಜ್ಞಾನದೃಷ್ಟಿ ಇಲ್ಲದ ಅಂಧನಂತೆ ಇರತಕ್ಕಂತಹ ಸನಾತನ ಬ್ರಹ್ಮತತ್ವದ ಅಸ್ತಿತ್ವವನ್ನು ಅಂತಹ ಅಂಧನಂತೆ ಇರತಕ್ಕಂಥವನು ಸನಾತನ ಬ್ರಹ್ಮತತ್ವದ ಅಸ್ತಿತ್ವವನ್ನು ಅನುಭವಿಸಲಾರ ಆತ್ಮ ಯೋಗ ಬಗೆ ಬಗೆ ಆಗ ಕಲ್ಪನೆ ಅದು ಎಲ್ಲಿಯೋ ದೂರದಲ್ಲಿ ವೈಕುಂಠದಲ್ಲಿರುವುದು ಕೈಲಾಸದಲ್ಲಿರುವುದು ದೇವರು ಅಂತೇಳಿ ಹೇಳತಕ್ಕಂಥ ಭಾವನೆ ಇರತಕ್ಕಂಥವನು ನಿಜವಾಗಿ ಆತ್ಮಸ್ವರೂಪವನ್ನು ತಿಳಿಯದವನು ಅಂತಹ ಗುರುಡದ ಅವನು ಅದನ್ನು ಅನುಭವಿಸಲಾರ ಬ್ರಹ್ಮದ ತತ್ವದ ಅಸ್ತಿತ್ತು ಯಾಕಂದರೆ ಇಲ್ಲಿದ್ದಾನೆ ಅಂತ ಅವನಿಗೆ ಪರಮಾತ್ಮ ಅವನು ಅಲ್ಲಿ ಅಲ್ಲಿಯಲ್ಲಿಯೋ ಇದ್ದಾನೆ ಅಂಥೇಳಿ ಮೇಲುಗಡೆ ಎಲ್ಲಿಯೋ ಅನಂತ ದೂರದಲ್ಲಿ ಅಂತೇಳಿ ಆ ರೀತಿ ಬೇರೆ ಬೇರೆ ಕಲ್ಪನೆಗಳಿರತಕ್ಕಂಥವ್ರು ಅವರಿಗೆ ಅನುಭವ ಆಗಲಿಕ್ಕಿಲ್ಲ ಆತ್ಮ ಪರಬ್ರಹ್ಮವೇ ಯಾವುದು ಪರಬ್ರಹ್ಮ ದೇವರು ಅಂದರೆ ಯಾವುದು ನಮ್ಮೊಳಗಿರ್ತಕ್ಕಂಥ ಆತ್ಮ ಚೇತನ ಶಕ್ತಿ ಆದರೆ ಸಾಧಕನ ಅನೇಕ ದೋಷಗಳಿಂದಾಗಿ ಅದರ ಸೌಂದರ್ಯ ಅವನಿಂದ ಮರೆಯಾಗಿದೆ ಆತ್ಮ ಸೌಂದರ್ಯ ಆತ್ಮಗುಣಗಳು ಮರೆಯಾಗಿ ಹೋಗಿವೆ ಅನೇಕ ದೋಷಗಳಿಂದಾಗಿ ಅನೇಕ ಕರ್ಮಗಳಿಂದಾಗಿ ಅನೇಕ ಜನ್ಮಾಂತರಗಳಲ್ಲಿ ಮಾಡಿರತಕ್ಕಂತಹ ವಿವಿಧ ರೀತಿಯ ದೋಷಗಳಿಂದಾಗಿ ಕಾರಣ ಅವನ ಬದ್ಧ ಸ್ಥಿತಿಯೇ ಬದ್ಧ ಅಂದರೆ ಬಂಧನದ ಸ್ಥಿತಿ ಕುರುಡನ ಅಂಧತನವೇ ಅವನಿಗೆ ಸೂರ್ಯನು ಕಾಣದಂತೆ ಮಾಡ್ತದೆ ಅಂಧತ್ವ ಕುರುಡತ್ವ ಪ್ರಕಾಶಿಸುತ್ತಿರುವ ಸೂರ್ಯನು ಅವನಿಗೆ ಗಾಢವಾದ ಅಂಧಕಾರವೇ ಆಗಿರ್ತದೆ ದೋಷ ಕುರುಡನ ದೃಷ್ಟಿಯದ್ದೇ ಹೊರತು ಸೂರ್ಯನದ್ದಲ್ಲ ಪ್ರತಿಯೊಬ್ಬ ತತ್ವಜ್ಞಾನಿಯೂ ಕೂಡ ಮಾನವನ ಬುದ್ಧಿಯ ಕಲ್ಪನಾ ಶಕ್ತಿಯ ಆಸರೆಯನ್ನು ಪಡೆದು ಬ್ರಹ್ಮತತ್ವದ ವಿವರಣೆಯನ್ನು ಸಾಧಕನಿಗೆ ವಿವರಿಸ್ತಾನೆ ವೇದಾಂತಿಗಳು ಮನುಷ್ಯ ತನ್ನ ಉಪಾಧಿಗಳನ್ನು ಮೀರಿದಾಗ ಆತ್ಮಾನುಭವನ್ನ ಪಡೆಯುತ್ತಾನೆ ಅಂತೇಳಿ ಧೈರ್ಯವಾಗಿಯೇನು ಉಪಪಾದಿಸ್ತಾರೆ ಪ್ರತಿಪಾದಿಸ್ತಾರೆ ಆರಂಭದಲ್ಲಿ ವಿದ್ಯಾರ್ಥಿ ತನ್ನ ಬುದ್ಧಿಯಿಂದ ಮಾತ್ರ ಗುರುವನ್ನು ಅನುಸರಿಸುವ ಪ್ರಯತ್ನ ಮಾಡ್ತಾನೆ ಗುರುವನ್ನು ಅನುಸರಿಸುವ ಪ್ರಯತ್ನವನ್ನು ಮಾಡ್ತಾನೆ ಬುದ್ಧಿಯಿಂದ ನಾವು ಜ್ಞಾನಾರ್ಜನೆ ಮಾಡುವಾಗ ಬುದ್ಧಿ ಗೋಚರವಾದ ವಸ್ತು ಮತ್ತು ತಿಳಿಯುವ ಸಾಧನವಿಲ್ಲದೆ ಗತ್ಯಂತರವಿಲ್ಲ ಈ ಭಾವನೆಯಿಂದಲೇ ವಿದ್ಯಾರ್ಥಿ ದೇಹೇಂದ್ರಿಯನ್ನು ಬುದ್ಧಿಯನ್ನು ಮೀರಿದಾಗ ಆತ್ಮ ಅನ್ನುವೋ ಹೇಗೆ ಸಾಧ್ಯ ಅಂತೇಳಿ ಪ್ರಶ್ನಿಸ್ತಾನೆ ಋಷಿಗಳು ಅಂತರ್ದೃಷ್ಟಿ ಅಥವಾ ಜ್ಞಾನಚಕ್ಷು ಇನ್ ಇಂಟ್ಯೂಷನ್ ಅಂತ ಹೇಳ್ತಾರೆ ಅದರಿಂದ ಅದರ ವಿವರಣೆಯನ್ನು ವಿದ್ಯಾರ್ಥಿಗಾಗಿ ಇಲ್ಲಿ ನಿರ್ದೇಶಿಸ್ತಾರೆ ಧ್ಯಾನಶಕ್ತಿಯೇ ಆತ್ಮವನ್ನು ಅರಿಯಬಹುದಾದ ಸಾಧನ ಅದು ಬಾಹ್ಯ ಜ್ಞಾನವಲ್ಲ ಯಾವ ವಿಧವಾದ ಒಪ್ಪಂದ ಅಥವಾ ಅವಕಾಶವೂ ಪೂರ್ಣ ಪರಿವರ್ತನೆ ಅದು ದೃಷ್ಟಿಯೇ ಬೇರೆ ಹೊರಮುಖವಾದ ಸಾಮಾನ್ಯ ಮನಸ್ಸು ಮತ್ತು ಬುದ್ಧಿ ಅನೇಕ ಭಾವನೆಗಳು ಯೋಚನೆಗಳು ಮೊದಲಾದವುಗಳು ಆಘಾತಕ್ಕೆ ಸಿಕ್ಕಿ ಸದಾ ವ್ಯಾಕುಲಗೊಂಡಿರ್ತವೆ ಅಂತಾ ಕ್ಷುಬ್ಧ ಚಿತ್ರದಲ್ಲಿ ಚಿತ್ತ ಅಂತಹ ಚಿತ್ತ ಕ್ಷುಬ್ಧವಾದ ಪ್ರಕ್ಷುಬ್ಧವಾದ ಚಿತ್ತ ಮನಸ್ಸು ಅದರಲ್ಲಿ ಆತ್ಮೋದಯ ಅಸಾಧ್ಯ ಆ ರೀತಿಯಾದ ಮನಸ್ಸಿದ್ದಾಗ ನಿಧಾನವಾಗಿ ಸ್ವಲ್ಪ ಸ್ವಲ್ಪವಾಗಿ ಶನೈ ಶನೈರು ಪರಮೇತ್ ಅಂತೇಳಿ ಗೀತೆಯಲ್ಲಿ ಕೂಡ ಬರ್ತದೆ ಭಗವದ್ಗೀತೆಯಲ್ಲಿ ಧ್ಯಾನವನ್ನು ಹೇಗೆ ಮಾಡಬೇಕು ಅಂತೇಳಿ ನಿಧಾನವಾಗಿ ಸ್ವಲ್ಪ ಸ್ವಲ್ಪವಾಗಿ ಬಾಹ್ಯ ವಸ್ತುವಿನಿಂದ ತಿರುಗಿ ಒಳಮುಖವಾದ ಮನಸ್ಸು ತನ್ನಲ್ಲಿಯೇ ಆತ್ಮವನ್ನು ನೀಕ್ಷಿಸುವ ಶಕ್ತಿಯನ್ನು ಉತ್ಪಾದಿಸಿಕೊಳ್ಳುತ್ತದೆ ಆದ ಕಾರಣ ಅಭ್ಯಾಸ ಅಭ್ಯಾಸೇನಚ ಆಮೇಲೆ ವೈರಾಗ್ಯೇನ ಚ ಅಂತೇಳಿ ಕೃಷ್ಣ ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾತಿ ಬಲವದೃಢ ವಾಯೂರಿವ ಸು ದುಷ್ಕರಂ ಅಂತೇಳಿ ಪಾರ್ಥ ಅರ್ಜುನ ಹೇಳ್ತಾನೆ ಗಾಳಿಯನ್ನು ಹೇಗೆ ಹಿಡಿದಿಡ ಹಿಡಿದಿಡಲು ಅಸಾಧ್ಯವೋ ಅದೇ ರೀತಿಯಲ್ಲಿ ಮನಸ್ಸು ಕೂಡ ಅತ್ಯಂತ ಚಂಚಲವಾದ್ದು ಅಂತೇಳಿ ಆಗ ಭಗವಂತ ಅದನ್ನು ಒಪ್ಪಿಕೊಡ್ತಾನೆ ಹೌದು ಅದು ವಿಷಯ ಹೌದು ಆದರೂ ಸತತವಾದ ಅಭ್ಯಾಸ ಮತ್ತು ವೈರಾಗ್ಯಗಳಿಂದ ಅದನ್ನು ಸಾಧಿಸ್ಬೋದು ಸತತ ಅಭ್ಯಾಸ ಮಾಡಬೇಕು ಆಮೇಲೆ ವೈರಾಗ್ಯ ಬೇಕು ಯಾವ ವೈರಾಗ್ಯ ಅಂತ ಹೇಳಿದ್ರೇನು ವಿರಕ್ತಿ ಅಂತ ಹೇಳಿದ್ರೇನು ಯಾವುದರಲ್ಲಿಯೂ ಆಸೆ ಪಡದೆ ಇರುವಂಥದ್ದು ಎದುರ್ಚ್ಛಾಲಾಭಸಂತುಷ್ಟನಾಗಿರುವಂಥದ್ದು ದೊರೆತದ್ರಲ್ಲಿ ಸಂತೃಪ್ತಿ ಇರತಕ್ಕಂಥದ್ದು ಇನ್ನಷ್ಟು ಬೇಕು ಬೇಕು ಅಂತೇಳಿ ಅನಿಸದೇ ಇರತಕ್ಕಂಥದ್ದು ಅಂತಹ ವಿರಕ್ತಿ ಬಂದಲ್ಲಿ ಮತ್ತು ಸತತವಾದ ಅಭ್ಯಾಸ ಮಾಡಿದಿರಲ್ಲಿ ಸಾಧ್ಯವಿದೆ ಮನಸ್ಸನ್ನು ಕೂಡ ಹಿಡೀಲಿಕ್ಕೆ ಬಿಗಿದು ಇಡಲಿಕ್ಕೆ ಬಿಗಿಹಿಡೀಲಿಕ್ಕೆ ಕೃಷ್ಣ ಹೇಳಿದ್ದಾನೆ ಗೀತೆಯಲ್ಲಿ ಅದೇ ರೀತಿಯಲ್ಲಿ ಶನೈಶನೈರು ಪರಮೇಲ್ ಅಂತೇಳಿ ನಿಧಾನವಾಗಿ ಮನಸ್ಸನ್ನು ನಾವು ಆತ್ಮದತ್ತ ತಿರುಗಿಸಬೇಕು ಅದರಿಂದ ಜ್ಞಾನದೃಷ್ಟಿ ಎನ್ನುವಂಥದ್ದು ಆದ್ದರಿಂದ ಆಂತರಿಕವಾಗಿ ಏಕಾಗ್ರತೆಯನ್ನು ಪಡೆದ ಮನಸ್ಸಿಗಿಂತ ಬೇರೆ ಏನೂ ಅಲ್ಲ ಜ್ಞಾನದೃಷ್ಟಿ ಅಂತ ಹೇಳಿದರೆ ಆಂತರಿಕವಾಗಿ ಏಕಾಗ್ರತೆಯನ್ನು ಪಡೆದ ಮನಸ್ಸು ಒಳಮುಖವಾಗಿ ಹೊರಮುಖವಾಗಿ ಅಲ್ಲ ಈ ರೀತಿ ಆತ್ಮವನ್ನು ನಿರೀಕ್ಷಿಸಲಿಕ್ಕೆ ಅರಿಯಲು ಸಿದ್ಧವಾದಂಥ ಮನಸ್ಸನ್ನೇ ಗೀತೆ ಜ್ಞಾನ ಅಂತೇಳಿ ಕರೆದಿದೆ ಈ ಸಂದರ್ಭದಲ್ಲಿ ಗೀತೆಯು ಹೇಳಿರತಕ್ಕಂಥ ಮನಸ್ಸನ್ನು ಹೇಗೆ ಸಿದ್ಧಪಡಿಸಲು ಮನಸ್ಸನ್ನು ಈ ರೀತಿಯಾಗಿ ಸಿದ್ಧಪಡಿಸಲು ಸಹಾಯವಾಗತಕ್ಕಂಥ ಇಪ್ಪತ್ತು ಸಂಪತ್ತುಗಳು ಉಲ್ಲೇಖನಾರ್ಹ ಆತ್ಮಗುಣಗಳು ಅಂತ ಹೇಳ್ತಾರೆ ಅಥವಾ ದೈವೀ ಸಂಪತ್ತುಗಳು ಅಂತೇಳಿ ಹೇಳ್ತಾರೆ ಗೀತೆಯಲ್ಲಿ ಹ್ಞೂ ದೈವೀ ಸಂಪತ್ತು ಆಸುರಿ ಸಂಪತ್ತು ಆಸುರಿ ಸಂಪತ್ತುಗಳು ನಮ್ಮನ್ನು ದೂರ ಮಾಡ್ತವೆ ಆತ್ಮಜ್ಞಾನದಿಂದ ದೈವೀ ಸಂಪತ್ತುಗಳು ನಮ್ಮನ್ನು ಹತ್ತಿರ ಹತ್ತಿರಕ್ಕೆ ಕೊಂಡೊಯ್ತವೆ ಆತ್ಮಜ್ಞಾನದ ಕೆಳಗೆ ಅದು ಯಾವುದೆಲ್ಲ ದೈವೀ ಸಂಪತ್ತುಗಳು ಇಪ್ಪತ್ತು ಅದನ್ನು ಇಲ್ಲಿ ಉಲ್ಲೇಖಿಸ್ತಾರೆ ಸ್ವಾಮಿ ಚಿನ್ಮಯಾನಂದರು ಅನಭಿಮಾನ ಹೆಚ್ಚಾದ ಅಭಿಮಾನವಿಲ್ಲದಿರುವಿಕೆ ನಾನು ನನ್ನದು ಎನ್ನತಕ್ಕಂತಹ ನಾನು ಮಾಡಿದ್ದು ನನ್ನದು ಹ್ಞೂ ಎನ್ನತಕ್ಕಂಥ ಅಭಿಮಾನ ಇಲ್ಲದಿರುವಿಕೆ ದಂಭವಿಲ್ಲದಿರುವಿಕೆ ಅಹಂಕಾರ ಅಹಿಂಸೆ ಇಲ್ಲದಿರುವಿಕೆ ದಂಭ ಅಂದರೆ ದರ್ಪ ಅಹಂಕಾರ ಗತ್ತು ಅಂತ ಹೇಳ್ತಾರೆ ಆಮೇಲೆ ಅಹಿಂಸೆ ಹಿಂಸೆ ಮಾಡದಿರುವಿಕೆ ಕಾಯಾವಾಚ ಮನಸ್ಸ ಶಾರೀರಿಕವಾಗಿ ಮಾತಿನಿಂದ ಹಾಗೂ ಮನಸ್ಸಿನಿಂದ ಇನ್ನೊಬ್ಬರನ್ನು ನೋಯಿಸದಿರುವಿಕೆ ಕರುಣೆ ಕರುಣೆ ಗುಣ ಇರತಕ್ಕಂಥದ್ದು ಇನ್ನೊಬ್ಬರ ಮೇಲೆ ಅಯ್ಯೋ ಪಾಪ ಇರತಕ್ಕಂಥ ಗುಣ ಕಷ್ಟದಲ್ಲಿರೋರ ಮೇಲೆ ಇರ್ಬೋದು ನೋವಿನಲ್ಲಿರುವವ್ರ ಮೇಲೆ ಇರಬಹುದು ರುಜು ಸ್ವಭಾವ ಅಂದರೆ ಸರಳವಾದ ಸ್ವಭಾವ ನೇರವಾದ ಸ್ವಭಾವ ಕಾಂಪ್ಲೆಕ್ಸ್ ಅಲ್ಲಾ. ಸಿಂಪಲ್ ಸರಳವಾಗಿರ್ತಕ್ಕಂಥದ್ದು ನೇರವಾಗಿರ್ತಕ್ಕಂಥ ವ್ಯಕ್ತಿತ್ವ ಒಳ ಹೊರಗೆ ಬೇರೆ ಬೇರೆ ಇರತಕ್ಕಂಥದ್ದಲ್ಲ ಆಚಾರ್ಯ ಉಪಾಸನೆ ಗುರು ಶುಶ್ರೂಷೆ ಗುರುವನ್ನು ಸೇವೆ ಮಾಡತಕ್ಕಂಥದ್ದು ಶೌಚ ಅಂತಃಶೌಚ ಬಾಹ್ಯ ಶೌಚ ಎರಡೂ ಕೂಡ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಇಂದ್ರಿಯ ಮನಸ್ಸುಗಳ ಶುದ್ಧಿ ಬೇಕು ಹಾಗೆಯೇ ಹೊರಗಡೆ ಶಾರೀರಿಕ ಶುದ್ಧಿ ಕೂಡ ಸ್ಥೈರ್ಯ ಅಂದರೆ ಸ್ಥಿರತೆ ಸ್ಥಿರವಾಗಿರ್ತಕ್ಕಂಥದ್ದು ಒಂದರಲ್ಲೇ ನೆಲೆಯಾಗಿರ್ತಕ್ಕಂಥದ್ದು ಆಮೇಲೆ ಸಂಯಮ ಅಂದರೆ ನಿಯಂತ್ರಣ ಇಂದ್ರಿಯಗಳ ಸಂಯಮ ಇರ್ಬೋದು ಮನಸ್ಸಿನ ನಿಯಂತ್ರಣ ಇರ್ಬೋದು ವಿಷಯ ಸುಖಗಳಲ್ಲಿ ವಿರಾಗ ಅಂದರೆ ಹೆಚ್ಚಿನ ಆಸಕ್ತಿ ಆಸೆ ಇಲ್ಲದಿರುವಿಕೆ ವಿಷಯದ ಸುಖಗಳಲ್ಲಿ ವಿಷಯ ಅಂದರೆ ಆಯಾಯ ಇಂದ್ರಿಯಗಳ ವಿಷಯಗಳು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮಗಳಿಗೆ ಹೇಗೆ ಶಬ್ದಸ್ಪರ್ಶ ರೂಪರಸಗಂಧಾದಿಗಳು ವಿಷಯವೋ ಆ ವಿಷಯಗಳಿಂದ ವಿರಕ್ತಿ ಅಂದರೆ ಹೆಚ್ಚು ಈಗ ಕಣ್ಣಿಗೆ ಸೌಂದರ್ಯವನ್ನು ನೋಡಬೇಕು ಅಂತೇಳಿ ಆಗ್ತದೆ ಅದರಿಂದ ವಿರಕ್ತಿ ಬರಬೇಕು ಕಿವಿಗೆ ಒಳ್ಳೆಯ ಏನೋ ಸುಶ್ರಾವ್ಯವಾದ ಕೇಳಬೇಕು ಅಂತೇಳಿ ಆಗ್ತದೆ ಅದರಿಂದ ವಿರಕ್ತಿ ಬರಬೇಕು ಅದೇ ರೀತಿ ಒಂದೊಂದು ಇಂದ್ರಿಯಗಳ ವಿಷಯಗಳಿಂದ ವಿರಾಗ ವಿಷಯ ಸುಖಗಳಲ್ಲಿ ವಿರಾಗ ಆಮೇಲೆ ನಿರಹಂಕಾರ ಇದು ಜ್ಞಾನೇಂದ್ರಿಯುಳುಗಳು ಮಾತ್ರವಲ್ಲ ಕರ್ಮೇಂದ್ರಿಯಗಳ ಸುಖಗಳಲ್ಲಿ ಕೂಡ ವಿರಾಗ ಇದು ವಿಷಯ ಸುಖಗಳಲ್ಲಿ ವಿರಾಗ ಅಂತ ವಾಕ್ ಪಾನಿ ಪಾದ ಪಾಯು ಉಪಸ್ಥ ಇವುಗಳಲ್ಲಿ ಕೂಡ ಹಾಗೆ ವಿರಕ್ತಿ ಬರಬೇಕು ನಿರಹಂಕಾರ ಅಹಂಕಾರವಿಲ್ಲದಿರುವಿಕೆ ಜನನ ಅಂದರೆ ನಾನು ಮಾಡಿದ್ದೆ ಅಂತಕ್ಕಂಥದ್ದು ಇಲ್ಲದಿರುವಿಕೆ ಜನನ ಮರಣದಿಂದ ಆಗತಕ್ಕಂಥ ದುಃಖಗಳ ಸತತ ಚಿಂತನೆ ಇದನ್ನು ಸತತವಾಗಿ ಚಿಂತನೆ ಮಾಡ್ತಾ ಇರಬೇಕು ಅಂತ ಜನನ ಮರಣದಿಂದ ಆಗತಕ್ಕಂಥ ದುಃಖಗಳು ಅದು ನಿತ್ಯವಾದದ್ದು ಹುಟ್ಟಿದವನಿಗೆ ಸಾವು ನ ನಿತ್ಯವಾದದ್ದು ಆದರೆ ನಾನು ಅದಲ್ಲ ನಾನು ಈ ಶರೀರವಲ್ಲ ಇರತಕ್ಕಂತಹ ಚಿಂತನೆ ಜನನ ಮರಣದಿಂದ ಆಗತಕ್ಕಂತಹ ದುಃಖಗಳ ಸತತ ಚಿಂತನೆ ಯಾಕಂದರೆ ನಾನು ಹುಟ್ಟಿದವರು ಸಾಯಲೇಬೇಕು ಹಾಗಾಗಿ ಅದಕ್ಕಿಂತ ಮೊದಲೇ ನಾನು ಇದನ್ನು ತಿಳ್ಕೊಳ್ಬೇಕು ಆತ್ಮಜ್ಞಾನವನ್ನು ಭಾವನೆ ಬರಬೇಕಾಗ್ತದೆ ಮರಣ ಇಲ್ಲ ಅಂತೇಳಿದರೆ ಬೇಕಾದಷ್ಟು ಬೇರೆಯವರ ಕೆಲಸಗಳನ್ನು ಮಾಡ್ತಾನೆ ಹೊರತು ಬೇಕಾದ್ದನ್ನು ಮಾಡೋದಿಲ್ಲ ಸಂಘರಾಹಿತ್ಯ ಅಂದರೆ ಸಂಘ ಸಹವಾಸ ಹೆಚ್ಚೆಚ್ಚು ಫ್ರೆಂಡ್ಶಿಪ್ ಮಾಡ್ತಕ್ಕಂಥದ್ದು ಹೆಚ್ಚೆಚ್ಚು ನೆಂಟಸ್ಥಾನ ಮಾಡ್ತಕ್ಕಂಥದ್ದು ಇದನ್ನು ಕಡಿಮೆ ಮಾಡುವಂಥದ್ದು ಹೆಂಡತಿ ಮಕ್ಕಳು ಮನೆ ಮೊದಲಾದವುಗಳಲ್ಲಿ ಮೋಹವಿಲ್ಲದಿರುವಿಕೆ ಮೋಹ ಇರಬಾರ್ದು ಏನು ಕರ್ತವ್ಯ ಇದೆ ಅದನ್ನು ಮಾಡ್ತಾ ಇರತಕ್ಕಂಥದ್ದು ಅತಿಯಾದ ಮೋಹ ಅದಿಲ್ಲದೆ ಯಾವುದೂ ಇಲ್ಲದೆ ಸಾಧ್ಯವಿಲ್ಲ ಎನ್ನತಕ್ಕಂಥ ಭಾವನೆ ಇರಬಾರ್ದು ಎಲ್ಲದಕ್ಕೂ ನಾವು ಅಂದರೆ ಮನಸ್ಥಿತಿ ನಮ್ಮದು ಮೋಹ ಮುಕ್ತವಾಗಿರಬೇಕು ಯಾವುದ್ರ ಬಗ್ಗೆ ಕೂಡ ಸಂಪತ್ತುಗಳ ಬಗ್ಗೆ ಇರ್ಬೋದು ಇಂದ್ರಿಯ ವಿಷಯಗಳ ಬಗ್ಗೆ ಇರ್ಬೋದು ಹಾಗೆ ಹೆಂಡತಿ ಮಕ್ಕಳು ಮನೆ ಮೊದಲು ಅದ್ರ ಬಗ್ಗೆ ಮೋಹ ಇರಬಾರ್ದು ಅತಿಯಾದ ಮೋಹ ಒಳ್ಳೆಯದು ಕೆಟ್ಟದ್ದು ಬಿಡಬೇಕು ಅಂತೇಳಿ ಹೇಳಿದ್ದಲ್ಲ ಇಲ್ಲಿ ಮೋಹ ಇರಬಾರ್ದು ಅಂತೇಳಿ ಹೇಳಿದಂಥದ್ದು ಒಳ್ಳೆಯದು ಕೆಟ್ಟದ್ದು ಇವುಗಳಲ್ಲಿ ಸಮಭಾವನೆ ಅಂದರೆ ಕೆಟ್ಟದ್ದು ಯಾವುದಿದೆ ಒಳ್ಳೆಯದು ಯಾವುದಿದೆ ಇವುಗಳಲ್ಲಿ ಒಂದೇ ರೀತಿ ಭಾವಿಸುವಂಥದ್ದು ಪಾಪ ಪುಣ್ಯಗಳ ಲೇಪವಿಲ್ಲದಿರುವಂಥದ್ದು ಅಂತೇಳಿ ಎಲ್ಲವೂ ಒಂದು ಏನೋ ಆಗ್ತದೆ ಎನ್ನತಕ್ಕಂಥ ಭಾವನೆ ದೇವರಲ್ಲಿ ಅನನ್ಯ ಭಕ್ತಿ ಇದು ದೇವರಲ್ಲಿ ಅನನ್ಯವಾದ ಭಕ್ತಿ ಇರಬೇಕು ಏಕಾಂತ ಪ್ರಿಯತೆ ಒಬ್ಬನೇ ಇರಲಿಕ್ಕೆ ಹೆಚ್ಚು ಹ್ಞೂ ಇಷ್ಟ ಆಗುವಂತಹದ್ದು ಗುಣ ಹ್ಞೂ ಜನ ಸಮೂಹದಲ್ಲಿ ಗುಂಪಿನಲ್ಲಿ ಗೋವಿಂದ ಆಗಲಿಕ್ಕೆ ಇಷ್ಟ ಇಲ್ಲ ವಿವಿಕ್ತ ಸೇವಿ ಲಘ್ವಾಶಿ ಅಂತ ಹೇಳ್ತಾರೆ ಭಗವದ್ಗೀತೆಯಲ್ಲಿ ಧ್ಯಾನ ಮಾಡಬೇಕಿದ್ರೆ ಏಕಾಂತದಲ್ಲಿ ಇರಬೇಕು ಆಸೆಗಳನ್ನು ಲಘುವಾಗಿಸಬೇಕು ಕಮ್ಮಿ ಮಾಡಬೇಕು ಕಮ್ಮಿ ಮಾಡಬೇಕು ಅಂಥೇಳಿ ಅಥವಾ ಆಶಿ ಅಂದರೆ ತಿನ್ನುವಂಥದ್ದು ಊಟ ಅಶನ ಕಡಿಮೆ ಮಿತ ಆಹಾರವನ್ನು ಸೇವಿಸುತ್ತಾ ಅಂಥೇಳಿ ವಿಯುಕ್ತ ಸೇವೆಯಾಗಿರಬೇಕು ವಿಯುಕ್ತ ಜನರಿಲ್ಲದಂಥ ಪ್ರದೇಶದಲ್ಲಿ ಹೆಚ್ಚಾಗಿ ವಾಸಿಸುವಂಥದ್ದು ಮತ್ತು ಕಡಿಮೆ ಆಹಾರವನ್ನು ಸ್ವೀಕರಿಸುವಂಥದ್ದು ಸದಾ ಆತ್ಮಜ್ಞಾನದಲ್ಲಿ ನಿರತೆ ನಿರತವಾಗಿರುವಂಥದ್ದು ಯಾವಾಗಲೂ ಆತ್ಮಜ್ಞಾನದ ಬಗ್ಗೆ ತಿಳ್ಕೊಳ್ಳುವಂಥದ್ದು ಆತ್ಮಜ್ಞಾನದ ಬಗ್ಗೆ ಪ್ರವಚನ ಕೇಳುವಂಥದ್ದು ಮಾಡುವಂಥದ್ದು ಓದುವಂಥದ್ದು ಎಲ್ಲ ಅದರ ಬಗ್ಗೆ ಇರ್ತಕ್ಕಂಥದ್ದು ಯಥಾರ್ಥ ಜ್ಞಾನದ ಗುರಿಯ ದರ್ಶನ ಇವು ಇಪ್ಪತ್ತು ದೈವೀ ಸಂಪತ್ತುಗಳು ಅಂತೇಳಿ ಹೇಳ್ತಾರೆ ಆತ್ಮ ಗುಣಗಳು ಇದಿಷ್ಟು ಇರಬೇಕು ಆತ್ಮಜ್ಞಾನೀಯ ಆಗಬೇಕಿದ್ರೆ ಅಂಥೇಳಿ ಇದು ಸ್ವಾಮಿ ಚಿನ್ಮಯಾನಂದ್ರ ವ್ಯಾಖ್ಯಾನ ಹೀಗೆ ಇದು ನಾವಿವತ್ತು ನೋಡಿದಂಥ ಎರಡು ಶ್ಲೋಕಗಳು ಒಂದು ದೃಶ್ಯತೆ ಶೂಯತೆ ಯದ್ಯದ ಬ್ರಹ್ಮಣು ಅನ್ಯನ್ನ ವಿ ತದ್ಭವೆತ್ ತತ್ವಜ್ಞಾನಾಚ ತದ್ ಬ್ರಹ್ಮ ಸಚ್ಚಿದಾನಂದ್ವಯಂ ಕಂಡದ್ದು ಕೇಳಿದ್ದು ಎಲ್ಲವೂ ಕೂಡ ಬ್ರಹ್ಮವೇ ಅದನ್ನು ಹೊರತುಪಡಿಸಿ ಇಲ್ಲ ತತ್ವಜ್ಞಾನದಿಂದ ಆ ಬ್ರಹ್ಮವು ಸಚ್ಚಿದಾನಂದ ಸ್ವರೂಪವು ಅದ್ವಯುವಾದದ್ದು ಅಂಥೇಳಿ ತಿಳಿಯಬೇಕು ಅಂತೇಳಿ ಹೇಳ್ತಾರೆ ಮುಂದೆ ಅರುವತ್ತೈದನೇ ಶ್ಲೋಕದಲ್ಲಿ ಸರ್ವಂ ಸಚ್ಚಿದಾತ್ಮನ ಅಥವಾ ಸಚ್ಚಿದಾನಂದಂ ಜ್ಞಾನಚಕ್ಷುರ್ನಿರೀಕ್ಷತೆ ಅಜ್ಞಾನಚಕ್ಷುರ್ನೆಕ್ಷೇತ ಭಸ್ವಂತಂ ಭಾನಮ ಅಂಧವತ್ ಹೇಗೆ ಕುರುಡನೂ ಸರಿಯಾಗಿ ಪ್ರಖರವಾಗಿ ಬೆಳಗ್ತಾ ಇರ್ತನೂ ನಮ್ಮ ಮಧ್ಯಾಹ್ನದ ಸೂರ್ಯನನ್ನೇ ಕಾಣಲಾರನು ಅದೇ ರೀತಿಯಲ್ಲಿ ಸರ್ವಗತವಾದ ಸಚ್ಚಿದಾನಂದನನ್ನು ಸಚಿದಾತ್ಮನನ್ನು ಕೇವಲ ಜ್ಞಾನ ಚಕ್ಷುಸ್ವನು ಜ್ಞಾನ ನೇತ್ರವುಳ್ಳವನು ಮಾತ್ರ ಕಾಣಬಲ್ಲ ಅದರ ತಿಳಿಯುವು ಆತ್ಮಸ್ವರೂಪ ಇ ಮಾತ್ರ ತಿಳಿಯಬಲ್ಲ ಹೊರತು ಅಜ್ಞಾನಚಕ್ಷುವು ಅಥವಾ ಅದನ್ನು ಅಸದಾ ಎಲ್ಲೆಡೆ ಬೆಳೀತಾ ಆತ್ಮದ ಸ್ವರೂಪವನ್ನು ಅಥವಾ ಆತ್ಮನನ್ನು ಅರಿಯಲು ಅಸಾಧ್ಯ ಆತ್ಮವನ್ನು ಕಾಣಲಾರ ಅಂತೇಳಿ ಈ ಅರುವತ್ತೈದನೇ ಶ್ಲೋಕ ಹೇಳ್ತದೆ ಇನ್ನು ಮುಂದೆ ನಾವು ನಾಳೆ ದಿವಸ ಅರವತ್ತಾರು ಅರುವತ್ತೇಳು ಅರುವತ್ತೆಂಟು ಮೂರು ಶ್ಲೋಕಗಳಿವೆ ಆತ್ಮಬೋಧ ಅಲ್ಲಿಗೆ ಸಮಾಪ್ತಿ ಆಗ್ತದೆ ನಾಳೆ ದಿವಸ ನೋಡೋಣ ಹರಿರಾಮ ಶ್ರೀ ಶಂಕರಾರ್ಪಿತ ಓಂ ತತ್ಸತ್